ಇಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶ್ರೀ ಎನ್ಬಿ ಬಿ ಅವರಿಂದ ಸಂದೇಶ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ವಿರೋಧಿ ದಿನಾಚರಣೆ ಇದರ ಅಂಗವಾಗಿ ಕೆಲ ವಿಚಾರಗಳನ್ನು ಶ್ರೋತೃಗಳ ಜೊತೆಗೆ ಹಂಚಿಕೊಳ್ಳಲು ಬಯಸುವೆ ನಮ್ಮ ದೇಶದ ಭವಿಷ್ಯ ನಿಸ್ಸಂಶಯವಾಗಿಯೂ ಇಂದಿನ ನಮ್ಮ ಮಕ್ಕಳದೆ ದೇಶದ ಏಳಿಗೆಯನ್ನು ರೂಪಿಸಿ ಅದನ್ನು ಬೆಳೆಸಿ ಅಭಿವೃದ್ಧಿ ಪಥದೆಡೆ ಮುನ್ನಡೆಸಿಕೊಂಡು ಹೋಗುವ ಶಕ್ತಿ ಅವರಲ್ಲಿ ಅಡಗಿದೆ ಶಿಕ್ಷಣ ಪಡೆದು ಬೆಳೆದು ನಿಂತರೆ ಮಾತ್ರ ಇದು ಸಾಧ್ಯ ಆದರೆ ನಮ್ಮ ದೇಶದಲ್ಲಿಯ ಎಲ್ಲ ಮಕ್ಕಳು ವಿದ್ಯಾವಂತರಾಗುತ್ತಿಲ್ಲ ಒಂದು ಅಂಕಿ ಅಂಶದ ಪ್ರಕಾರ ದಶಕದ ಹಿಂದೆಯೇ ಐದರಿಂದ ಹದಿನಾಲ್ಕು ವರ್ಷ ಒಳಗಿನ ವಯೋಮಾನದ ಸುಮಾರು ಒಂದು ಕೋಟಿ ಇಪ್ಪತ್ತೇಳು ಲಕ್ಷಕ್ಕೂ ಮೀರಿದ ಬಾಲ ಕಾರ್ಮಿಕರು ಅಪಾಯಕಾರಿ ಹಾಗೂ ಅಪಾಯಕಾರಿ ಅಲ್ಲದ ವೃತ್ತಿಗಳಲ್ಲಿ ದುಡಿದು ಸಂಪಾದಿಸುತ್ತಿದ್ದುದು ಬೆಳಕಿಗೆ ಬಂದಿದೆ ಇದೀಗ ಆ ಸಂಖ್ಯೆ ವೃದ್ಧಿಯಾಗಿದೆಯೇ ಹೊರತು ಕಡಿಮೆಯಾಗಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಬಹುದು ಉತ್ಪಾದನಾ ಘಟಕಗಳಲ್ಲಿ ಸಿಡಿಮದ್ದು ತಯಾರಿಸುವ ಕಾರ್ಖಾನೆಗಳಲ್ಲಿ ಕಟ್ಟಡ ನಿರ್ಮಾಣಗಳಲ್ಲಿ ಬೇಸಾಯದಲ್ಲಿ ಪಶು ಸಾಕಾಣಿಕೆಯಲ್ಲಿ ಅರಣ್ಯ ಮೀನುಗಾರಿಕೆ ನೇಕಾರಿಕೆ ಮತ್ತು ಗೃಹಕರ್ತೆಗಳಲ್ಲಿ ಹೀಗೆ ಇನ್ನು ಹಲವಾರು ರಂಗಗಳಲ್ಲಿ ಮೈ ಮುರಿದು ದುಡಿಯುತ್ತಿರುವ ಈ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಗಗನ ಯಾವ ಹೆತ್ತವರು ತಮ್ಮ ಕರುಳ ಕುಡಿಗಳ ವಿದ್ಯಾಭ್ಯಾಸ ನಿಲ್ಲಿಸಿ ದುಡಿದು ಸಂಪಾದಿಸಲು ತಳ್ಳುವುದಿಲ್ಲ ಕಿತ್ತು ತಿನ್ನುವ ಬಡತನ ಈ ಮಕ್ಕಳನ್ನ ಇಂತಹ ಪಾಪ ಕೂಪಕ್ಕೆ ತಳ್ಳಲು ಪ್ರಮುಖ ಕಾರಣ ಎನ್ನುವಲ್ಲಿ ಎರಡು ಮಾತಿಲ್ಲ ಹಾಗೂ ಯಾವ ತಂದೆ ತಾಯಿಗಳು ಮಕ್ಕಳ ವಿದ್ಯಾಭ್ಯಾಸ ಬಿಡಿಸಿ ದುಡಿಸಲು ಮುಂದಾಗುವುದಿಲ್ಲ ದುಡಿಮಿಯ ಪ್ರಸಂಗಗಳ ಕುರಿತಂತೆ ಕಿಶೋರರಲ್ಲಿ ಕಂಡುಬರುವ ಪರಾಕ್ರಮದ ಕುರಿತಂತೆ ಕೆಲ ಪ್ರಾಚೀನ ಪ್ರಸಂಗಗಳತ್ತ ಕಿರುನೋಟ ಬೀರುವ ಅಗತ್ಯವಿದೆ ವಿಶ್ವಾಮಿತ್ರ ಮುನಿಗೆ ಕೊಟ್ಟ ಮಾತಿಗೆ ಕಟ್ಟು ಹೆಂಡತಿ ತಾರಾಮತಿಯನ್ನು ಮಗ ಲೋಹಿತಾಶ್ವನನ್ನು ದಾಸ್ಯಕ್ಕೆ ತಳ್ಳಿದ ಸತ್ಯ ಹರಿಶ್ಚಂದ್ರನ ಕಥೆ ಜಗಜ್ಜನಿತವಾಗಿದೆ ಪುಟ್ಟ ಮಗು ಲೋಹಿತಾಶ್ವ ಕಟ್ಟಿಗೆ ಆರಿಸಿ ತರಲು ಹಾವು ಕಡಿದು ಮೃತಪಟ್ಟ ನಂತರ ದೈವಿ ಚಮತ್ಕಾರದಿಂದ ಮರಳಿ ಜೀವ ಪಡೆದ ಘಟನೆ ಯಾರ ನೆನಪಿನಲ್ಲಿಲ್ಲ ಬಹುಶಃ ಬಾಲಕಾರ್ಮಿಕ ಕುರಿತು ಇದು ಮೊಟ್ಟಮೊದಲ ಉದಾಹರಣೆಯಾಗಿರಲು ಸಾಧ್ಯ ಇನ್ನು ರಾಮಾಯಣದ ನೆನಪು ಮಾಡಿಕೊಂಡರೆ ತಮ್ಮ ಬಾಲ್ಯದಲ್ಲಿಯೇ ರಾಮ ವಸಿಷ್ಠ ಋಷಿಗಳು ನಡೆಸುತ್ತಿದ್ದ ಯಜ್ಞಿಯಾಗಾದಿಗಳಿಗೆ ಕಂಟಕ ಪ್ರಯರಾಗಿದ್ದ ಮಾಯಾವಿಯ ರ ಸದೆಬಡಿದು ರಕ್ಷಿಸಿದ ಪ್ರಸಂಗ ಇಲ್ಲಿ ಮರೆಯಲಾಗದ ಸಂಗತಿ ಏನೆಂದರೆ ಬಾಲ ರಾಮ ಲಕ್ಷ್ಮಣರದು ಕಾರ್ಮಿಕತೆಯಲ್ಲ ವಿದ್ಯಾಸಂಪನ್ನರಾಗುತ್ತಿರುವಂತೆಯೇ ಅವರ ಶೌರ್ಯವನ್ನು ಜಗತ್ತಿಗೆ ಅರಿವು ಮಾಡಿಕೊಡುವ ಸದುದ್ದೇಶ ವಸಿಷ್ಠ ಮುನಿಗಳದಾಗಿತ್ತು ತದನಂತರ ಬರುವ ಅಶ್ವಮೇಧದ ಲವಕುಶರ ಪ್ರಸಂಗವೂ ಇದನ್ನೇ ನೆನಪಿಸುತ್ತದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಕುರಿತಂತೆ ಐದನಾಲ್ಕು ವರ್ಷದ ಅಭಿಮನ್ಯು ಚಕ್ರ್ಯೂಹ ಭೇದಿಸಿದ ಪ್ರಸಂಗವೂ ಸ್ವಪರೀಕ್ಷಾ ಕಾಲ ಅದಾಗಿತ್ತು ಇಂತಹ ಪರಾಕ್ರಮ ಶೌರ್ಯ ಕೆಚ್ಚು ನಮ್ಮ ಇಂದಿನ ಮಕ್ಕಳಲ್ಲಿ ಇಲ್ಲವೆನ್ನಲಾದೀತೆ ಎಲ್ಲ ಮಕ್ಕಳು ವಿದ್ಯಾಸಂಪನ್ನರಾದರೆ ಹಲ ಕೆಲವರಾದರೂ ಹೀಗೆ ಹೆಚ್ಚದೆಯಿಂದ ಮಂಚೂಣಿಯಲ್ಲಿರಲು ಸಾಧ್ಯ ಇವೆಲ್ಲದರ ನೆನಪು ಮಾಡಿಕೊಳ್ಳುವ ಅಗತ್ಯವೇನಿತ್ತು ಎಂದು ಕೇಳಿದರೆ ಮಕ್ಕಳಲ್ಲಿ ಹುದುಗಿರಬಹುದಾದ ಅದೆಮ್ಯ ದಿವ್ಯಶಕ್ತಿ ಮುಂದೊಂದು ದಿನ ರಾಷ್ಟ್ರ ಕಟ್ಟುವಲ್ಲಿ ರಕ್ಷಿಸುವಲ್ಲಿ ಹೇಗೆ ಸಹಕಾರಿಯಾಗಬಲ್ಲವು ಎನ್ನುವುದನ್ನು ಮನದಟ್ಟಿ ಮಾಡಿಕೊಳ್ಳುವ ಸಲುವಾಗಿ ಇನ್ನು ಪ್ರಚಲಿತ ಬದುಕಿನ ಕಟುವಾಸ್ತವಿಕತೆಗೆ ಬರೋಣ ಮಕ್ಕಳು ದುಡಿಯುತ್ತಿದ್ದಾರೆ ಅಂದ ಕ್ಷಣ ಕಾರಣವಿಲ್ಲದೆ ಅವರು ಹಾಗೆ ಮಾಡುತ್ತಿದ್ದಾರೆ ಎನ್ನಲಾಗದು ವಿವರಿಸಿದಂತೆ ಕಿತ್ತು ತಿನ್ನುವ ಬಡತನ ಅವರನ್ನು ಈ ದುಸ್ಥಿತಿಗೆ ತಂದು ನಿಲ್ಲಿಸಿದೆ ನಮ್ಮ ಕಣ್ಣ ಮುಂದೆಯೇ ಜರುಗುತ್ತಿರುವ ಹಲ ಮನ ಕಲಕುವ ಘಟನೆಗಳ ಪೈಕಿ ಒಂದನ್ನ ಆಯ್ದುಕೊಳ್ಳೋಣ ಬಡ ರೈತ ವರ್ಗದಲ್ಲಿ ಆತ್ಮಹತ್ಯೆ ಘಟನೆಗಳು ಈ ಕುರಿತು ಇವೆ ಸಾಲ ಸೋಲ ಮಾಡಿ ಕೃಷಿಗೆ ಮುಂದಾದ ರೈತ ಬೆಳೆ ನಿರೀಕ್ಷೆ ಮಟ್ಟಕ್ಕೆ ಬಾರದೆ ಹೋದಾಗ ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ದೊರೆಯದೆ ಹೋದಾಗ ಕಂಗಾಲಾಗುತ್ತಾನೆ ದಿಕ್ಕುಗೆಡುತ್ತಾನೆ ಕೊನೆಗೆ ವಿಷಪ್ರಾಶನವೋ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಮುಂದಾಗುತ್ತಾನೆ ಹೆತ್ತವರು ಹೆಂಡತಿ ಸಣ್ಣ ಸಣ್ಣ ಮಕ್ಕಳು ಬೀದಿ ಪಾಲಾಗುತ್ತಾರೆ ವಿದ್ಯಾಭ್ಯಾಸ ನಿಲ್ಲಿಸಲೇಬೇಕಾದ ಪರಿಸ್ಥಿತಿ ಹಾಗೂ ದುಡಿಯಲು ಮುಂದಾಗಲೇಬೇಕಾದ ದುಸ್ಥಿತಿ ಎದುರಾಗುತ್ತವೆ ಇವನ್ನು ಆ ಅಮಾಯಕರು ಹೇಗೆ ತಪ್ಪಿಸಬಲ್ಲರು ಇದಕ್ಕೆ ಮಾರ್ಗೋಪಾಯಗಳಿವೆಯೇ ಇದ್ದಲ್ಲಿ ಅವನ್ನು ಪಡೆಯುವ ಬಗೆ ಹೇಗೆ ಈ ಪ್ರಶ್ನಾತ್ಮಕ ಆಲೋಚನೆಗಳು ಸಾಲು ಸಾಲಾಗಿ ನಮ್ಮ ಮುಂದೆ ಬಂದು ನಿಲ್ಲುತ್ತವೆ ಇವೆಲ್ಲಕ್ಕೂ ಪರಿಹಾರಗಳಿವೆ ಸಮಾಧಾನಗಳಿವೆ ಎನ್ನುವುದೇ ತೃಪ್ತಿಕರ ಅಂಶ ಸರ್ಕಾರ ಇಂತಹ ದುಸ್ಥಿತಿಯಲ್ಲಿ ಮಕ್ಕಳು ಬೀದಿ ಪಾಲಾಗದಂತೆ ತಡೆವ ನಿಟ್ಟಿನಲ್ಲಿ ಹಾಗೂ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಅಧಿನಿಯಮ ಎರಡ್ ಸಾವಿರದ ಒಂಬತ್ತರಡಿ ಹದಿನಾಲ್ಕು ವರ್ಷದ ವಯೋಮಾನದ ಎಲ್ಲ ಮಕ್ಕಳು ಇದರ ಲಾಭ ಪಡೆಯುವ ಉದ್ದೇಶಕ್ಕೆ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತಾರರ ಗುರಿ ಸಾಧಿಸಿ ಮಕ್ಕಳು ಶಿಕ್ಷಣ ಪಥ ಬಿಟ್ಟು ಕೊಡದಂತೆ ನೋಡಿಕೊಳ್ಳುವ ಸಲುವಾಗಿ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಮುಂದಾಗಿದೆ ಬಡತನ ನಿರ್ಮೂಲನಾ ಯೋಜನಾ ಕಾರ್ಯಕ್ರಮಗಳು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮುಂದಾಗುತ್ತವೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ ಹತ್ತು ಹನ್ನೆರಡು ತೊಂಬತ್ತಾರರಂದು ಹೊರಡಿಸಿದ ತಿರ್ಪಿನ ಹಲವಾರು ನಿರ್ದೇಶನಗಳಲ್ಲಿ ಗಮನಾರ್ಹವಾದ ಅಂಶಗಳನ್ನು ಇಲ್ಲಿ ಹೇಳಬಯಸುತ್ತೇನೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಹೊಣೆಗಾರಿಕೆ ಕೇವಲ ಸರ್ಕಾರದ್ದೆನ್ನುತ್ತಾ ಹೆತ್ತವರ ಕರ್ತವ್ಯ ಅವರನ್ನು ಶಾಲೆಗೆ ಕಳುಹಿಸುವಂತೆ ನೋಡಿಕೊಳ್ಳುವುದು ಮಾತ್ರ ಎಂದಿದೆ ಆರ್ಥಿಕ ಸಮಸ್ಯೆ ಅಡ್ಡಗಾಲದಲ್ಲಿ ಆ ಕುಟುಂಬದಿಂದ ಒಬ್ಬ ವಯಸ್ಕನಿಗೆ ಉದ್ಯೋಗ ಕೊಡಬೇಕು ಹಾಗೂ ಆ ಮೂಲಕ ದುಡಿವ ಮಗನನ್ನು ದುಡಿತದಿಂದ ಹಿಂದಕ್ಕೆ ಪಡೆದು ಅದರ ಶಿಕ್ಷಣ ಮುಂದುವರೆಯುವಂತೆ ಮಾಡಬೇಕು ಎಂದು ಸಾರುತ್ತಾ ಒಂದು ವೇಳೆ ಇಂತಹ ಉದ್ಯೋಗ ಕೊಡುವ ಸಾಧ್ಯತೆ ಇಲ್ಲದಲ್ಲಿ ಐದು ರೂಪಾಯಿಗಳ ಸಹಾಯಧನವನ್ನ ಕಲ್ಯಾಣ ನಿಧಿಗೆ ಮಂತ್ರಿಯಾಗಿ ನೀಡಬೇಕು ಎಂದು ಮಹತ್ವದ ಮತ್ತು ಅತ್ಯಮೂಲ್ಯವಾದ ನಿರ್ದೇಶನ ನೀಡಿದೆ ಇಷ್ಟೆಲ್ಲ ಸೌಕರ್ಯ ಸವಲತ್ತುಗಳು ಇದ್ದರೂ ಸಮಸ್ಯೆ ಇನ್ನೂ ಜೀವಂತವಾಗಿರಲು ಕಾರಣ ಇದಕ್ಕೆ ಉತ್ತರ ಅರಿವಿನ ಕೊರತೆ ಮತ್ತು ಅನುಷ್ಠಾನದಲ್ಲಿ ಶ್ರದ್ಧೆ ಇಲ್ಲದಿರುವುದು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮದ ಕಲಂ ಹದಿನೇಳರ ಅಡಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಹೊರತುಪಡಿಸಿ ಇತರೆ ಇಲಾಖೆಯ ಅಧಿಕಾರಿಗಳನ್ನು ನಿರೀಕ್ಷಕರನ್ನಾಗಿ ಮಾಡಿ ಸರ್ಕಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಒಂದರಂದೇ ಅಧಿಸೂಚನೆ ಹೊರಡಿಸಿದ್ದು ಕಂದಾಯ ಪಂಚಾಯತ್ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಿಕ್ಷಣ ಕಾರ್ಖಾನೆ ಮತ್ತು ಬಾಯ್ಲರ್ ನಗರಾಭಿವೃದ್ಧಿ ರೇಷ್ಮೆ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಕೃಷಿ ಮತ್ತು ಕೈಗಾರಿಕೆ ಹಾಗೂ ವಾಣಿಜ್ಯ ಇಲಾಖೆಗಳ ವಿವಿಧ ಅಧಿಕಾರಿಗಳು ಈ ಹುದ್ದೆ ಹೊಂದಿದವರಾಗಿದ್ದು ಬಾಲ ಕಾರ್ಮಿಕರ ಶೋಧನೆ ಮತ್ತು ಪುನರ್ವಸತಿಗೆ ಹಾಗೂ ಆ ಕುಟುಂಬಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು ಸರ್ಕಾರ ಜಾರಿ ಮಾಡುತ್ತಿರುವ ಯೋಜನೆಗಳ ಅನುಷ್ಠಾನಕ್ಕೆ ಹೊಣೆಗಾರರಾಗಿದ್ದಾರೆ ಹೀಗೆ ಸರ್ಕಾರ ತನ್ನ ಕದಂಬ ಬಾಹುಗಳಲ್ಲಿ ಈ ಬಾಲ ಕಾರ್ಮಿಕರ ರಕ್ಷಣೆಯ ಹೊಣೆ ಹೊತ್ತುಕೊಂಡಿದೆ ಬಾಲ ಕಾರ್ಮಿಕರನ್ನ ಯಾವ ಸಂದರ್ಭದಲ್ಲಿಯೂ ಕೆಲಸಕ್ಕೆ ಇಟ್ಟುಕೊಳ್ಳದಂತೆ ಉದ್ಯೋಗದಾತರು ಸಹಕರಿಸಬೇಕು ಇದಕ್ಕೆ ತಪ್ಪಿದಲ್ಲಿ ಇವರುಗಳ ಮೇಲೆ ಶಾಸನ ರೀತಿ ಕ್ರಮ ಜರುಗಿಸಿ ತಹಬಂದಿಗೆ ತರಬೇಕು ಇದರಿಂದ ಕುರಿತು ಬೇಡಿಕೆ ಇಲ್ಲವಾಗುತ್ತದೆ ಏಕೆಂದರೆ ಬೇಡಿಕೆ ಇಲ್ಲದ್ದರಿಂದ ಅವರನ್ನು ಪೂರೈಸುವುದು ನಿಂತು ಬಡತನ ನೀಗಿ ಎಳೆಯ ಮಗಳು ನಲಿಯುತ್ತ ಕಲಿಯುವ ಸರ್ಕಾರ ಸಮಾಜ ಮತ್ತು ಕಾನೂನು ವ್ಯವಸ್ಥೆ ಕಂಕಣಬದ್ಧವಾಗಿವೆ ಕೊನೆಯ ನೆನಪಿರಲಿ ಮಕ್ಕಳು ದುಡಿದು ಸಂಪಾದಿಸುವ ಯಂತ್ರಗಳಲ್ಲ ಬದಲಿಗೆ ರಾಷ್ಟ್ರವನ್ನ ಬಲಾಢ್ಯಗೊಳಿಸುವ ಬೀಜ ಮಂತ್ರಗಳು ಶ್ರೋತೃವಂಧವರಿಗೆಲ್ಲ ನಮನಗಳು